ಪಂಜೆ ಮಂಗೇಶ್ವರಾಯರು ಕನ್ನಡ ಪುನರುಜ್ಜೀವನದ ಚರಿತ್ರೆಯಲ್ಲಿ ಅವಶ್ಯ ಸ್ಮರಣೀಯರಾದ ವಿದ್ವಸ್ ಜನರಲ್ಲಿ ಪಂಜೆ ಮಂಗೇಶರಾಯರು ಮುಖ್ಯರು ಅವರು ಸಾಹಿತ್ಯೋತ್ಸಾಹದ ಕಾರಣದಿಂದಲೂ ಸೌಶಿಲ್ಯದ ಕಾರಣದಿಂದಲೂ ನೈಜವಾದ ಸ್ನೇಹ ತತ್ಪರತೆಯ ಕಾರಣದಿಂದಲೂ ಚಿರಸ್ಮರಣೀಯರಾಗಿದ್ದಾರೆ ಅವರ ಪರಿಚಯ ನನಗೆ ಆಗುವುದಕ್ಕೆ ಎಷ್ಟೋ ವರ್ಷಗಳ ಹಿಂದೆ ಅವರ ವಿಷಯವನ್ನು ನಾನು ಬಿಎಂ ಶ್ರೀಕಂಠಯ್ಯನವರ ಬಾಯಿಯಿಂದ ಕೇಳಿದ್ದೆ ಶ್ರೀಕಂಠಯ್ಯನವರಿಗೆ ಪಂಜೆಯವರ ವಿಷಯದಲ್ಲಿ ಸಂತತವೂ ಗಾಢವೂ ಆದ ಅಭಿಮಾನ ಪಂಜೆಯವರ ಕವಿ ಶಿಷ್ಯ ಎಂಬ ನಾಮಾಂಕಿತದಿಂದ ಬರೆದಿದ್ದ ಅನೇಕ ಹಾಡುಗಳನ್ನು ಶ್ರೀಕಂಠಯ್ಯನವರು ಮೆಚ್ಚಿ ನನಗೆ ತೋರಿಸಿದ್ದರು ಆದದ್ದರಿಂದ ಅವರನ್ನು ನೋಡಬೇಕೆಂಬ ಕುತೂಹಲ ನನ್ನಲ್ಲಿ ಪ್ರಬಲವಾಗಿತ್ತು ಪ್ರಥಮ ಪರಿಚಯ ನಾನು ಅವರನ್ನು ಮೊದಲ ಸಾರಿ ಕಂಡದ್ದು ಎಲ್ಲಿ ಯಾವಾಗ ಎಂಬುದು ಈಗ ಮರೆತು ಹೋಗಿದೆ ಅದು ಬಹುಶಃ ಸಾವಿರದ ಒಂಬೈನೂರ ಇಪ್ಪತ್ಮೂರು ಇಪ್ಪತ್ನಾಕರಲ್ಲಿ ನಾನು ಮಂಗಳೂರಿಗೆ ಹೋಗಿದ್ದಾಗ ಪಂಜೆಯವರು ಆಗ ಆ ಬಂದಿದ್ದರೆಂದು ವರ್ತಮಾನ ಅವರಿದ್ದ ಮನೆಗೆ ಹೋದೆ ಮಧ್ಯಾಹ್ನ ಸುಮಾರು ಒಂದೂವರೆ ಗಂಟೆಯ ಸಮಯ ಭೋಜನ ನಡೆಯುತ್ತಿತ್ತು ಮಂಗೇಶ್ವರಾಯರಿಗೆ ನನ್ನ ಹೆಸರನ್ನು ಯಾರೋ ಹೋಗಿ ಹೇಳಿದರು ಅವರು ಅಲ್ಲಿಂದಲೇ ಹೋ ಎಂದು ಕೋಗಿ ಬನ್ನಿ ಊಟಕ್ಕೆ ಬಹು ಸೊಗಸಾಗ್ ಸೊಗಸಾಗ್ಯದೆ ಈ ಅಡಿಗೆ ಎಂದು ಉತ್ಸಾಹದಿಂದ ಕರೆದರು ನಾನು ಆಗತಾನೆ ತಾನೇ ನನ್ನ ಊಟ ಮುಗಿಸಿಕೊಂಡು ಅಲ್ಲಿಗೆ ಹೋಗಿದ್ದೆ ಆ ಮಾತನ್ನು ಹೇಳಿ ಆ ಮನೆಯ ಮುಂದುಗಡೆಯ ಕೈಸಾಲೆಯಲ್ಲಿ ಹಾಯಾಗಿ ಕುಳಿತುಕೊಂಡೆ ಅಲ್ಲಿ ವರ್ತಮಾನ ಪತ್ರಿಕೆಗಳು ಚಿತ್ರಪತ್ರಿಕೆಗಳು ಇದ್ದವು ಮಂಗೇಶರಾಯರು ಭೋಜನ ಮುಗಿಸಿಕೊಂಡು ಬಂದು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 ಕಡಂ ಗೂಡ್ಲು ಶಂಕರಬಟ್ಟರು ಆ ಮನೆಯಲ್ಲಿದ್ದರು ಶಂಕರ ಭಟ್ಟರು ತಿಮ್ಮಪ್ಪಯ್ಯನವರ ಸೋದರಳಿಯರೆಂದು ನನ್ನ ಜ್ಞಾಪಕ ಶಂಕರಭಟ್ಟರು ರೂಪದಲ್ಲಿ ಕಾಂತಿವಂತರಾಗಿದ್ದರು ವಿನಯಶೀಲರು ಅವರ ಮಾತು ಮಿತಪದಗಳುಳ್ಳ ಪೊಳ್ಳುತ್ತನವಿಲ್ಲದೆ ಸಮಂಜಸವಾಗಿರುತ್ತಿತ್ತು ಅವರ ಬರವಣಿಗೆಯನ್ನು ಅದಕ್ಕೆ ಮೊದಲೇ ನಾನು ನೋಡಿದ್ದೆ ಅವರನ್ನು ನೋಡಿದ ಬಳಿಕ ಅವರಲ್ಲಿ ನನಗೆ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 ತಿಮ್ಮಪ್ಪಯ್ಯ ಎಂದಿಗೂ ಮುನಿಸಿಕೊಳ್ಳ ಮುಳಿಯದ ತಿಮ್ಮಪ್ಪಯ್ಯ ಮುಳಿಯುವ ತಿಮ್ಮಪ್ಪಯ್ಯ ಮುಳಿದಿರುವ ತಿಮ್ಮಪ್ಪಯ್ಯ ಹೀಗೆ ಬಗೆಬಗೆಯಾಗಿ ಅವರನ್ನು ಚೇಡಿಸಲು ಪ್ರಯತ್ನಿಸುವರು ತಿಮ್ಮಪ್ಪಯ್ಯನವರು ಎಲ್ಲಕ್ಕೂ ನಗುತ್ತ ಗಂಭೀರದಿಂದಿರುವರು ಮಂಗೇಶರಾಯರು ಶುದ್ಧ ಸಾಹಿತ್ಯ ಪ್ರಶ್ನೆಯೊಂದನ್ನೆತ್ತುವರು ಆಗ ಹೊರಡುತ್ತಿತ್ತು ತಿಮ್ಮಪ್ಪಯ್ಯನವರ ವಾಕು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 ಅಲ್ಲಿ ಉಗ್ರಾಣ ಮಂಗೇಶರಾಯರು ಉಲ್ಲಾಣ ಮಂಗೇಶರಾಯರು ಮೊದಲಾದ ಹೆಸರಾಂತ ಸಾಹಿತಿಗಳು ನನಗೆ ದೊರಕಿದರು ಪಂಜೆಯವರು ಓಹೋ ಇಲ್ಲಿ ನೋಡಿರಿ ಮಂಗಸಭೆ ಎಂದರು ಅಲ್ಲಿದ್ದವರೆಲ್ಲ ಎಷ್ಟು ನಗ್ಗಿರಬಹುದೋ ಹಾಗೆಯೇ ಮಾತುಕತೆ ಭರತೇಶ ವೈಭವವನ್ನು ಶೋಧನೆ ಮಾಡಿ ಪ್ರಕಟಿಸುವ ಪ್ರಯತ್ನವನ್ನು ಕುರಿತು ಕೊಂಚ ಕಾಲ ಮಾತನಾಡುತ್ತಿದ್ದೆವು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 ಪಂಜೆಯವರ ಅಪ್ಪಣೆ ಬಿಡಿದಾಗ ನನ್ನ ಹೃದಯದಲ್ಲಾದ ತೀವ್ರ ವೇದನೆಯನ್ನು ನಾನು ವರ್ಣಿಸಲಾರೆ ಎಷ್ಟೋ ವರ್ಷಗಳಿಂದ ನನ್ನನ್ನು ಸಲಹಿದ ಒಬ್ಬ ಹಿರಿಯಣ್ಣನ ಸಾನ್ನಿಧ್ಯವನ್ನು ನಾನು ಬಿಟ್ಟು ಹೋಗುತ್ತಿದ್ದೇನೆಂಬ ನನಗನಿಸಿತು ಅಲ್ಲಿಂದೀಚೆಗೆ ಪಂಜೆ ಮಂಗೇಶ್ವರಯ್ಯರಿಗೂ ನನಗೂ ಐದಾರು ಸಲ ಭೇಟಿಯಾಗಿರಬಹುದು ಅವರನ್ನು ಕಣ್ಣಿಂದ ನೋಡಲಾದೀತು ಅವರ ಮಾತನ್ನು ಕೇಳಲಾದೀತು ಎನಿಸುವಂತ ಸಂದರ್ಭ ಬಂದಾಗಲೆಲ್ಲ ನನ್ನ ಪಾಲಿಗೆ ಅದೊಂದು ಹಬ್ಬ ಸೊಗಸಾದ ಕಥೆಗಳು ಬಾಯಿ ತುಂಬ ನಗು ಮುಖದ ತುಂಬಾ ಸ್ನೇಹದ ಕಾಂತಿ ಇದು ಅವರ ಆಕರ್ಷಣೆ ನೋಡಲು ಎತ್ತರವಾದ ವ್ಯಕ್ತಿ ಸೊಗಸಾದ ಮೈಬಣ್ಣ ಮಾತನಾಡುತ್ತಿದ್ದಾಗ ಕಣ್ಣು ಹುಬ್ಬು ಮೀಸೆ ಗಲ್ಲ ತುಟಿ ಎಲ್ಲಾ ಕುಣಿದಾಡುವು ಮುಖದ ಮೇಲಣ ಒಂದೊಂದು ನೆರವು ಉಬ್ಬಿ ಕುಣಿದಾಡುತ್ತಿತ್ತು ಕಾವ್ಯ ಪಾಠ ಸಾವಿರದ ಒಂಬೈನೂರ ಮೂವತ್ನಾಲ್ಕು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 ಇದನ್ನೆಲ್ಲ ಕೊಂಚ ಕೊಂಚ ವಿಸ್ತರಿಸುತ್ತಾ ಆ ವಿವರಣೆಗಳನ್ನು ತಮ್ಮ ಅಂಗಾಂಗ ಅಭಿನಯಗಳಿಂದ ದೃಷ್ಟಾಂತಪಡಿಸಿ ತೋರಿಸಿಕೊಟ್ಟರು ಚದುರಶಿಕೆಯನ್ನು ಹಾಕಿದ ಈ ವಾಕ್ಯವನ್ನು ಹೇಳಿ ತಾವೇ ತಲೆಯ ಮೇಲೆ ಶಿಕೆ ಗಂಟು ಕಟ್ಟಿ ಅದನ್ನು ಸಭಿಕರಿಗೆ ತೋರಿಸುತ್ತ ಆ ಪದದಿಂದಲೂ ಆ ಅಂಗಭಾವದಿಂದಲೂ ತೋರಿ ಗೊಲ್ಲನ ಮನೋದಾರ್ಢ್ಯ ಅವನ ನಿರ್ಧಾರ ಬುದ್ಧಿ ಇವುಗಳನ್ನು ಉತ್ಸಾಹದಿಂದ ವಿವರಿಸಿದರು ಆ ಉಪನ್ಯಾಸವನ್ನು ಭಾಷಣವೆನ್ನುವುದಕ್ಕಿಂತ ಕುಣಿದಾಟವೆಂದು ಅಭಿನಯ ವ್ಯಾಖ್ಯಾನವೆಂದು ಹೇಳಿದರೆ ತಪ್ಪಾಗದು ರಾಯಚೂರು ಸಮ್ಮೇಳನ ರಾಯಚೂರಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನಕ್ಕೆ ಪಂಜಯ ಮಂಗೇಶ್ವರಾಯರು ಅಧ್ಯಕ್ಷರು ರಾಯಚೂರು ಪಟ್ಟಣದಿಂದ ಪರಿಷತ್ತಿಗೆ ಯಥಾವಿಧಿಯಾಗಿ ಆಹ್ವಾನ ರಾಯಚೂರಿನ ಸ್ವಾಗತ ಸಮಿತಿಯಲ್ಲಿ ಕಕ್ಷಿಗಳು ಹುಟ್ಟಿಕೊಂಡು ಪರಿಷತ್ತಿನ ಸಮ್ಮೇಳನಕ್ಕೆ ವಿಗಾತ ಬಂದೀತೇನೋ ಎಂಬ ಹೆದರಿಕೆ ಕಾರಣಗಳಾಗಿದ್ದವು ಪರಿಷತ್ತಿನ ಅಧಿಕಾರಿಗಳು ಉತ್ಸಾಹಗುಂದದೆ ಅಲ್ಲಿ ಹೋಗುವಂತೆ ಧೈರ್ಯ ಕೊಟ್ಟವರು ಆಗ ಹೈದರಾಬಾದ್ ಸರ್ಕಾರದಲ್ಲಿ ವ್ಯವಸಾಯದ ಇಲಾಖೆಯ ದೊಡ್ಡ ಅಧಿಕಾರಿಗಳಾಗಿದ್ದ ಶ್ರೀ ಕೂರಪಾಡು ಎಸ್ ಗುಂಡಪ್ಪನವರು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 ದೊಂಬಿ ಜನವು ಏನು ಅನಿಶ್ಚಿತವನ್ನಾದರೂ ಮಾಡಲಾದೀತು ಎಂಬ ಶಂಕೆ ಮನಸ್ಸಿನಲ್ಲಿ ತುಂಬಿತ್ತು ಸಮ್ಮೇಳನದ ಪ್ರಾರಂಭದ ದಿವಸ ಅಧ್ಯಕ್ಷರನ್ನು ಸಭಾಮಂಟಪಕ್ಕೆ ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗುವುದು ವಾಡಿಕೆ ಅಂದು ಹಾಗೆ ನಮ್ಮ ಬಿಡಾರದಿಂದ ಊರೊಳಗಿನ ರಾಮಟಂಕಿ ಶಾಲೆಯೆಂಬ ಕಡೆ ಗೊತ್ತಾಗಿದ್ದ ಸಭಾಮಂಟಪಕ್ಕೆ ಅಧ್ಯಕ್ಷ ಮಂಗೇಶ್ವರಾಯರನ್ನು ಮೆರವಣಿಗೆಯಲ್ಲಿ ಕರೆದುಕೊಂಡು ಹೋಗತಕ್ಕದ್ದೆಂದು ನಿಶ್ಚಯ ಮಾಡಿತ್ತು ಮೆರವಣಿಗೆ ಸಂದೇ ಸುಮಾರು ನಾಲ್ಕು ಗಂಟೆಗೆ ನಮ್ಮ ಬಿಡಾರದ ಜಾಗದಿಂದ ಹೊರಡಬೇಕಾಗಿತ್ತು ಅದಕ್ಕೆ ಅರ್ಧ ಗಂಟೆ ಮುಂಚೆ ನಾನು ಮಂಗೇಶ್ವರಾಯರ ಕೊಠಡಿಗೆ ಹೋಗಿ ಅವರನ್ನು ಅವಸರ ಪಡಿಸಿದೆ ಏನು ನೀವಿನ್ನೂ ಸಿದ್ಧವಾಗಿಲ್ಲ ಮೆರವಣಿಗೆಗೆ ಉಡುಪು ಹಾಕಿಕೊಂಡಿಲ್ಲ ಕಮಿಷನರು ಜಂಗ್ ಬಹದ್ದೂರ್ ಅವರು ತಮ್ಮ ಸ್ವಂತ ಕಾರನ್ನು ಮೆರವಣಿಗೆಗಾಗಿ ಕಳಿಸಿದ್ದಾರೆ ಅದು ರೆಡ್ ಮ್ಯಾಕ್ಸ್ವೆಲ್ ಕಾರು ಕಾದಿದೆ ಬರ್ಜರಿಯಾಗಿ ನಿಮ್ಮ ಉಡುಪು ಅದಕ್ಕೆ ತಕ್ಕ ಹಾಗಿರಬೇಕು ನಾನು ಈ ಮಾತನ್ನಾಡುವಾಗ ಅದೇ ಕೋಣೆಯಲ್ಲಿ ಶ್ರೀಮಾನ್ ಬೆನಗಲ್ ರಾಮರಾಯರು ಇದ್ದರು ಮಂಗೇಶರಾಯರು ನನ್ನ ಮಾತನ್ನು ಕೇಳಿ ನಸುನಕ್ಕೂ ಹೇಳಿದರು ನೀವು ಏಕೆ ಅವಸರ ನನ್ನ ಬಟ್ಟೆ ಬರೆಗಳನ್ನು ಬೆ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 ಎಂದು ಗೊಣಗಿಕೊಳ್ಳುತ್ತಿದ್ದರು ಬೆನಗಲ್ ರಾಮರಾಯರು ತಂಗಿ ರಾಯರ ತಂಗಿ ಪಂಜೆ ಮಂಗೇಶರಾಯರ ಬಾರಿಯೇ ಈ ಸಂಬಂಧವನ್ನು ಕುರಿತು ಪಂಜೆಯವರು ಆಡಿದ ಸಲಿಗೆಯ ಮಾತಿಗೆ ಬೆನಗಲ್ ರಾಮರಾಯರು ಮುನಿಸುತ್ತೋರಿದ್ದು ಆ ಹಾಸ್ಯ ಪ್ರಸಂಗ ರಾಮರಾಯರು ಬಾಯಿಗೆ ಬಂದಂತೆ ಬಂಡ ಪುಂಡ ಎಂದು ಬಯ್ಯುತ್ತಿದ್ದರೆ ಮಂಗೇಶರಾಯರ ನಗು ಕಟ್ಟಡವನ್ನೆಲ್ಲ ತುಂಬಿತ್ತು ಆ ಸಂಜೆಯ ಮೆರವಣಿಗೆ ಉಸಕರವಾಗಿತ್ತು ಹದಿನೈದು ಇಪ್ಪತ್ತು ಗಣ್ಯ ಗಜಕ್ಕೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಇದ್ದ ಜನ ರಸ್ತೆಯಲ್ಲಿ ಕಿಕ್ಕರಿದಿತ್ತು ಎಲ್ಲರಿಗೂ ತುಂಬಾ ಸಂತೋಷವಾಯಿತು ಸಮ್ಮೇಳನದ ಉಪಸಂಹಾರ ಭಾಷಣದಲ್ಲಿ ಪಂಜೆ ಮಂಗೇಶ್ವರಾಯರು ಗದ್ಗದ ಆಡಿದ ಕಟ್ಟ ಕಡೆಯ ಮಾತು ಹೃದಯ ಅದು ಹೀಗೆ ನನ್ನ ಅವಸಾನ ಬಾಯಿಯಿಂದ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 ಇನ್ನೊಬ್ಬ ತರುಣರು ಮಾನ್ವಿ ನರಸಿಂಗರಾಯರು ಇವರು ಹಾಗೆ ಸುಮಾರು 20 ವರ್ಷ ವಯಸ್ಸಿನ ತರುಣರು ಸ್ವಭಾವದಿಂದ ಅವರು ವಿನಯಶೀಲರು ಅವರ ಮುಖ ಮುದ್ರಿಕೆಯು ಅತ್ಯಂತ ವಿನಯದ್ದಾಗಿತ್ತು ಯಾಕೆ ಪುಟ್ಟಿಸಿದೆಯೋ ದೇವಾ ಎನ್ನುವಂತಿತ್ತು ಇಂಥವರು ಬರೆದು ತಂದಿದ್ದದ್ದು ಬಹು ಸೊಗಸಾದ ಪದ್ಯ ಅದನ್ನು ಓದುವುದಕ್ಕೆ ಪೀಟಿಗೆಯಾಗಿ ನರಸಿಂಗರಾಯರು ತಮ್ಮ ನಮ್ರತೆಯನ್ನು ಸೂಚಿಸಿ ತಮ್ಮ ದೃಷ್ಟತನಕ್ಕಾಗಿ ಕ್ಷಮಾಪಣೆ ಬೇಡಿ ನಾನು ತಂದಿರುವುದು ಕವಿತ್ವ ಹೌದೋ ಅಲ್ಲವೋ ನನಗೆ ಸಂದೇಹವಾಗಿದೆ ಕ್ಷಮಿಸಬೇಕು ಎಂದು ಮೊದಲಾಗಿ ಸಂಕೋಚದ ಮಾತುಗಳನ್ನಾಡಿ ಆಮೇಲೆ ಪದ್ಯವನ್ನೋಡಿದ ಓದಿದರು ಸಭೆಗೆ ಆದ ಆನಂದ ಅಶಿಷ್ಟಲ್ಲ ಇಂಥ ಹುಡುಗ ನಮ್ಮಲ್ಲಿದ್ದಾನಲ್ಲ ಎಂಬ ಸಂತೋಷವನ್ನು ಎಲ್ಲರ ಮುಖದಲ್ಲಿಯೂ ಕಾಣಬಹುದಾಗಿತ್ತು ನಸಿಂಗರಾಯರು ತಮ್ಮ ಪದ್ಯದ ಕಟ್ಟಕಡೆಯ ಮಾತನ್ನು ನುಡಿದು ಕಾಗದ ಮಡಿಸುವಷ್ಟರಲ್ಲಿದ್ದಾಗ ಪಂಜೆ ಮಂಗೇಶ್ವರಯ್ಯರು ತಾವು ಕುಳಿತಿದ್ದ ಕುರ್ಚಿಯಿಂದ ತಟ್ಟನೆ ಎಗರಿ ದುಡದೊಡನೆ ನರಸಿಂಗರಾಯರ ಬಳಿಗೆ ಹೋಗಿ ಮಹಾಭಯೋತ್ಪಾದಕವಾದ ಮುಖದಿಂದ ಯಾರೆಯ ನೆಲೆಗೆ ಹೇಳಿದ್ದು ಇದು ಪದ್ಯ ಅಲ್ಲವೋ ಎಂದು ಅವರಿಗೆ ಬುದ್ಧಿ ಇಲ್ಲ ಹೀಗೆ ರೇಗಾಟದ ಧ್ವನಿಯಿಂದ ಮುಖ ಕೈಮಾಡಿಕೊಂಡು ಹೇಳಿದರು ನರಸಿಂಗರಾಯರು ತಬ್ಬಿಬ್ಬಾದರು ನಾವೆಲ್ಲಾ ಈ ನಾಟಕ ನೋಡಿ ಹೊಟ್ಟೆ ಬಿರಿಯು ಬಿರಿಯ ನಗುತ್ತಿದ್ದೆವು ನರಸಿಂಗರಾಯರಿಗೆ ಅದರ ಭಾವ ಅರ್ಥವಾದದ್ದು ಒಂದೆರಡು ನಿಮಿಷ ಕಳೆದ ಬಳಿಕ ಮಂಗೇಶ್ವರಾಯರು ಅವರನ್ನು ಬಾಚಿ ತಬ್ಬಿಕೊಂಡು ಮೇಲಕ್ಕೆತ್ತಿದರು ಪಂಜೆ ಮಂಗೇಶ್ವರಾಯರಿಗೆ ಕಡೆ ಆಗಾಗ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 ದೊಡ್ಡ ಸಂಸಾರ ಮನೆಯಲ್ಲಿ ಅತಿಥಿ ಅಭ್ಯಾಗತರಿಗೆ ಆದರಣೆ ಎಲ್ಲ ವಿಷಯಗಳಲ್ಲಿಯೂ ಕೋಮಲತೆ ಶುಚಿತ್ವ ಇವು ಅವರ ಲಕ್ಷಣಗಳು